ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರ ಚರಣ ರವಿಂದರಗಳಲ್ಲಿ ಶ್ರೀ ಶ್ರೀ ಸಚ್ಚಿದಾನಂದೇ ಸ್ವಾಮೀಜಿಗಳ ಚರಣತಲಗಳಲ್ಲಿ ಶರಣಾಗುತ್ತ ವೇದಾಂತವಾರಿಗಳು ವೇದ ಬ್ರಹ್ಮರೂ ಆದ ಡಾಕ್ಟರ್ ವಿದ್ವಾನ್ ಕೆ ಜಿ ಸುಬ್ರಣ ಶರ್ಮಾರ ಶರಣ ಚರಣಗಳಲ್ಲಿ ಶರಣಾಗುತ್ತ ಶಂಕರಾಚಾರ್ಯರ ಅದ್ವೈತ ಪಂಚರತ್ನಂ ಕೃತಿಯ ವ್ಯಾಖ್ಯಾನವಾದ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ವೇದಾಂತ ಪ್ರವೇಶಿಕೆ ಇದನ್ನು ನೋಡ್ತಾ ಇದ್ದೇವೆ ಈಗ ಅದ್ವೈತ ಪಂಚರತ್ನಂನ ಕೊನೆಯ ಶ್ಲೋಕ ಐದನೇ ಶ್ಲೋಕ ಇವತ್ತು ಮತ್ತು ಅದರ ವ್ಯಾಖ್ಯಾನ ವೇದಾಂತ ಪ್ರವೇಶಿಕೆ ಇದನ್ನು ಇವತ್ತು ನೋಡೋಣ ಇದಕ್ಕೆ ಸ್ವಾಮೀಜಿಯವರು ಹೇಳ್ತಾರೆ ವೇದಾಂತ ಜ್ಞಾನದ ಪ್ರಯೋಜನ ಅಂತೇಳಿ ಈ ಶ್ಲೋಕದಲ್ಲಿ ಇರತಕ್ಕಂಥದ್ದು ಅದರ ಇರುವಂತಹ ವಿಚಾರದ ತಾತ್ಪರ್ಯ ಇದು ವೇದಾಂತ ಜ್ಞಾನ ಯುಕ್ತಿಯುಕ್ತವಾಗಿರಬಹುದು ಆದರೆ ಅದರ ಜ್ಞಾನದಿಂದ ನಮಗೆ ಯಾವ ಪ್ರಯೋಜನವೂ ಆಗುವಂತಿಲ್ಲವೆಂದು ಕೆಲವರಿಗೆ ತೋರಬಹುದು ಅಂಥವ್ರ ಸಮಾಧಾನಕ್ಕಾಗಿ ಈ ಮುಂದಿನ ಶ್ಲೋಕ ಬಂದಿದೆ नहंजा न प्रवृद्धो न नष्टो देहता हा। कर्तृवादिश्चिमस्तिनाहंकार हात्म मे शिव अंद्रे न अहं जाता है न उक्ताह नेहे उाकृताधर्मा ಕರ್ತೃತ್ವ ಆ ಚಿನ್ಮಯಸ್ಯ ಚಿನ್ಮಯಸ್ ಅಸ್ತಿ ಚಿತ್ಮಯಸ್ ಅಸ್ತಿ ನ ಅಹಂಕಾರಸ್ಯ ಏವ ಹಿ ಆತ್ಮನಃ ಮೇ ಶಿವ ಅಹಂ. ಇದು ಪದಚ್ಛೇದ ಪ್ರತಿಪದಾರ್ಥ ಅನ್ವಯ ಪ್ರತಿಪದಾರ್ಥ ಮಾಡೋದು ಇದ್ರೆ ಅಹಂ ನಾನು ನಾತ ಹುಟ್ಟಿದವನು ಅಲ್ಲವೃದ್ಧ ಬೆಳೆದವನು ಅಲ್ಲ ನಷ್ಟ ನಾಶ ಹೊಂದಿದವನಲ್ಲ ಉಕ್ತಃ ಮೇಲೆ ಹೇಳಿದಂತಹ ಪ್ರಾಕೃತ ಪ್ರಾಕೃತಿ ಸಂಬಂಧವಾದ ಸರ್ವಧರ್ಮ ಎಲ್ಲ ಧರ್ಮಗಳು ದೇಹಸ್ಯ ದೇಹದವು ಕರ್ತೃತ್ವದಿ ಕರ್ತೃತ್ವೇ ಮುಂತಾದದ್ದು ಅಹಂಕಾರ ಸಹಂಕಾರದ್ದೇ ಹಿ ನಿಶ್ಚಯವು ಚಿನ್ಮಯಸ ಚಿದ್ರೂಪನಾದ ಆತ್ಮನಃ ಆತ್ಮನಾದ ಮೇ ನನಗೆ ನಾಸ್ತಿ ಇರುವುದಿಲ್ಲ ಅಹಂ ನಾನು ಶಿವಃ ಶಿವನು ನಾನು ಹುಟ್ಟಿದ್ದು ಬೆಳೆದದ್ದು ಸತ್ತದ್ದೂ ಇಲ್ಲ ನನ್ನಲ್ಲಿ ಇದೆ ಎಂದು ತೋರುವ ಈ ಪ್ರಕೃತಿ ಧರ್ಮಗಳೆಲ್ಲವೂ ದೇಹಕ್ಕೆ ಸೇರಿದವುಳು ಕರ್ತೃತ್ವವೇ ಅಹಂಕಾರಕ್ಕೆ ಸೇರಿದ್ದೆ ಹೊರತು ಚಿನ್ಮಯನಾದ ನನಗೆ ಸೇರಿರುವುದಿಲ್ಲ ನಾನು ಶಿವಸ್ವರೂಪನೇ ಅಂತ ಹೇಳ್ತಾರೆ ಅದಕ್ಕೆ ವಿವರಣೆ ಕೊಡ್ತಾರೆ ವೇದಾಂತ ಜ್ಞಾನದ ಪ್ರಯೋಜನವೇನೆಂದು ಕೇಳುವವರು ಮೊದಲು ತಮಗೆ ಅದರಿಂದ ಏನಾಗಬೇಕೆಂದು ಇಟ್ಟುಕೊಂಡಿರುವ ಅದನ್ನು ವಿಚಾರ ಮಾಡಿಕೊಳ್ಳಬೇಕು ಹೊಟ್ಟೆ ಬಟ್ಟೆ ಹಣಕಾಸು ಮುಂತಾದವುಗಳನ್ನು ಬಯಸುವವರು ಅದಕ್ಕೆ ತಕ್ಕ ವ್ಯವಸಾಯವನ್ನು ಮಾಡದಿದ್ದರೂ ವೇದಾಂತದಿಂದ ಅವು ದೊರೆತಾವು ಎಂದಿಗೂ ಭಾವಿಸಬಾರದು ಸತ್ರಾಜಿತನ ಸ್ಯಮಂತ ಕಮಣಿಯಂತೆ ಪೂಜಿಸಿದ ಮಾತ್ರದಿಂದಲೇ ವೇದಾಂತ ಜ್ಞಾನವೇನು ದಿನಕ್ಕೆ ಎಂಟು ಭಾರದ ಚಿನ್ನವನ್ನು ಕೊಡುವ ಹಾಗಿಲ್ಲ ಆದರೂ ಮತ್ತೊಂದು ದೃಷ್ಟಿಯನ್ನು ನೋಡಿದರೆ ವೇದಾಂತ ಜ್ಞಾನ ಒಂದು ಬಗೆಯ ಚಿಂತಾಮಣಿಯೇ ಆಗಿರುವುದೆಂದು ಹೇಳಬಹುದಾಗಿದೆ ಯಾಕೆಂದರೆ ಇದನ್ನು ಸಂಪಾದಿಸಿಕೊಳ್ಳದೇ ಇರುವವರೆಗೆ ಇದ್ದ ಅನರ್ಥಗಳೆಲ್ಲವೂ ಈ ಜ್ಞಾನದಿಂದ ಮಾಯವಾಗ್ತವೆ ವೇದಾಂತ ಜ್ಞಾನದಿಂದ ಲೋಕದಲ್ಲಿ ನಾನು ಹುಟ್ಟಿದೆನೋ ಬೆಳೆದೇನು ಹಿಂದಿನ ಜನ್ಮದಲ್ಲಿ ಸತ್ತು ಈಗ ಹುಟ್ಟಿರುವೆನು ಇನ್ನು ಮುಂದೆಯೂ ಆಯಸು ಕಳೆದ ಬಳಿಕ ಮತ್ತೆ ಸಾಯುತ್ತೇನೆ ಎಂದು ಸಾಮಾನ್ಯ ಜನರು ಭಾವಿಸಿದ್ದಾರೆ ಈ ಭಾವನೆಯಿಂದ ಕೂಡಿರುವವರೆಗೂ ಹುಟ್ಟುವುದರಲ್ಲಿರುವ ದುಃಖವು ಬೆಳೆಯುವುದರಲ್ಲಿರುವ ದುಃಖವು ಸಾಯುವುದರಲ್ಲಿರುವ ದುಃಖವು ತಮಗೆ ಉಂಟೆಂದು ಅವರು ಕ್ಲೇಷವನ್ನು ದುಃಖವನ್ನು ಈ ಭಾವನೆಯಿಂದ ಕೂಡಿರುವವರೆಗೆ ಗರ್ಭದಲ್ಲಿ ವಾಸ ಮಾಡಿ ಸ್ತ್ರೀ ಶರೀರದ ಅದಕ್ಕೆ ಆ ಭಾಗದಿಂದ ಹೊರಕ್ಕೆ ಬರುವ ದುಃಖದ ಹುಟ್ಟುವು ಶರೀರ ಇಂದ್ರಿಯ ಮನಸು ಬುದ್ಧಿ ಇವುಗಳ ಶಕ್ತಿಯನ್ನು ಬೆಳೆಸಿಕೊಂಡು ಕಾಪಾಡಿಕೊಳ್ಳುವ ಕ್ಲೇಷವುಳ್ಳ ಬೆಳವಣಿಗೆಯು ಎಲ್ಲ ಶಕ್ತಿಗಳು ಹಿಂಗಿ ಸೊರಗುವ ಸಾವು ನಮಗೆ ಹೇಗೆ ತಪ್ಪೀತೆಯನ್ನು ಯೋಚಿಸಿ ಬಗೆ ಬಗೆಯ ಉಪಾಯಗಳನ್ನು ಹುಡುಕ್ತಾರೆ ಉಪಾಯಗಳು ಗೆದ್ದಾಗ ಹೆಗ್ಗೋದು ಸೋತಾಗ ತಗ್ಗುವುದು ಹೀಗಿರುವವರು ಇವು ನಮ್ಮ ಹಣೆ ಬರಹವಾದ್ದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗದೆಂದು ಭಾವಿಸುವವರು ಕೆಲವರು ಇಂಥ ಮನುಷ್ಯ ಜನ್ಮಕ್ಕೆ ದೇವರು ನಮ್ಮನ್ನು ಏತಕ್ಕೆ ಹಾಕಿದರೆಂದು ಈಶ್ವರನನ್ನು ನಿಂದಿಸುವವರು ನಿಂದಿಸುವ ಮೂರ್ಖರು ಕೆಲವರು ಇರುವ ದೋಷವಿರಲಿ ಮಿಕ್ಕ ಗುಣಗಳು ಮನುಷ್ಯ ಜನ್ಮಲ್ಲಿಯುವುದರಿಂದ ನಾವೇ ಧನ್ಯರು ಎಂದು ಕ್ಷಣಭಂಗುರವಾದ ಈ ಬಾಳಿನ ವಿಷಮಿಶ್ರವಾದ ಅಮೃತದ ತೊಟ್ಟುಗಳಂತಿರುವ ವಿಷಯ ಭೋಗಗಳಿಗೆ ಹರಿಯ ಹರಿಯಬಿಟ್ಟು ಮುಂದಿನ ಯೋಚನೆ ಇಲ್ಲದೆ ಮನಸು ಬಂದಂತೆ ನಡೆಯುವಂಥ ಅವಿವೇಕಗಳು ಕೆಲವರು ಅಂತೂ ಹುಟ್ಟು ಬೆಳವಣಿಗೆ ಸಾವುಗಳು ತಮಗೆ ಇರುವವೆಂದು ತಾವು ದುಃಖವೆಂದೂ ತಾವು ದುಃಖವನ್ನು ಎಣಿಸದವರು ಯಾರು ಇಲ್ಲವಷ್ಟೇ ಇವುಗಳು ದುಃಖವೆಂದು ಎಣಿಸದವರು ಯಾರೂ ಇಲ್ಲವಷ್ಟೇ ಹುಟ್ಟು ಸಾವು ಇವುಗಳನ್ನು ಎಲ್ರಿಗೂ ದುಃಖವೇ ಇವರೆಲ್ಲರಿಗೂ ವೇದಾಂತ ಜ್ಞಾನದಿಂದ ಆಗುವ ಮಹಾ ಪ್ರಯೋಜನವೆಂದರೆ ನಮ್ಮ ತಮ್ಮ ಆತ್ಮನಿಗೆ ಹುಟ್ಟು ಬೆಳವಣಿಗೆ ಸಾವು ಇವು ಯಾವು ಇಲ್ಲವೆಂದು ಗಟ್ಟಿಯಾದ ತಿಳುವಳಿಕೆ ಉಂಟಾಗುವಂಥದ್ದು ಅದು ವೇದಾಂತದ ಪ್ರಯೋಜನ ಪ್ರಾಕೃತವಾದ ಧರ್ಮಗಳೆಲ್ಲ ದೇಹದವುಗಳು ಹಾಗಾಗಿ ಯಾವುದೇ ವ್ಯಾವಹಾರಿಕವಾದ ಸಾಂಸಾರಿಕವಾದ ಸುಖ ದುಃಖಗಳಿದ್ದರೆ ಅವೆಲ್ಲವೂ ದೇಹಕ್ಕೆ ಮನಸ್ಸಿಗೆ ಚಿತ್ತ ಬುದ್ಧಿ ಅಹಂ ಇಲ್ಲಿವರೆಗೆ ಸಂಬಂಧಪಟ್ಟದ್ದು ಹೊರತು ನನಗಲ್ಲ ಹಾಗಾಗಿ ನಾನು ಅದಕ್ಕೆ ಭಯಪಡಬೇಕಾಗಿಲ್ಲ ಅಥವಾ ವ್ಯಥ ಪಡೆಯಬೇಕಾಗಿಲ್ಲ ಅಂಥೇಳಿ ನಮಗೆ ಅದು ಇದರಲ್ಲಿ ಸಿಗುವಂಥ ಪ್ರಯೋಜನ ಪ್ರಾಕೃತವಾದ ಧರ್ಮಗಳೆಲ್ಲ ದೇಹದವು ಹಿಂದೆ ಹೇಳಿರುವ ರೀತಿಯಲ್ಲಿ ಹುಟ್ಟು ಬೆಳವಣಿಗೆ ಸಾವು ಇವು ಮೂರೂ ದೇಹದಲ್ಲಿ ಕಂಡಿವೆಯೇ ಹೊರತು ಆತ್ಮನಲ್ಲಿ ಕಂಡುಬಂದದ್ದಿಲ್ಲ ಯಾವುದು ಮೂರು ದೇಹ ಸ್ಥೂಲ ಸೂಕ್ಷ್ಮ ಕಾರಣ ಸ್ಥೂಲ ದೇಹ ಹೊರಗೆ ಕಾಣ್ತಾ ಇರತಕ್ಕಂಥದ್ದು ಸೂಕ್ಷ್ಮದೇಹ ಅಂದರೆ ಇಂದ್ರಿಯಗಳು ಮನಸ್ಸು ಚಿತ್ತ ಬುದ್ಧಿ ಅಹಂ ಆಮೇಲೆ ಕಾರಣ ದೇಹ ಅಂತ ಹೇಳಿದರೆ ನಮ್ಮ ಅಜ್ಞಾನ ಹಿಂದಿನಿಂದ ಬಂದಿರತಕ್ಕಂತಹ ಕರ್ಮ ಸಂಸ್ಕಾರಗಳು ಮತ್ತು ಹುಟ್ಟಲಿಕ್ಕೆ ಕಾರಣವಾಗಿರ್ತಕ್ಕಂತಹ ಕರ್ಮ ಸಂಸ್ಕಾರಗಳು ಪಾಪಗಳ ಸಂಸ್ಕಾರ ಸಂಗ್ರಹ ಸಂಚಿತ ಅದು ದೇಹ ಹೀಗೆ ಈ ಮೂರು ದೇಹಗಳಿಗೆ ಹೊರತು ಅಂಥೇಳಿ ಒಂದು ಇನ್ನೊಂದೇನು ಅಂದರೆ ಹುಟ್ಟು ಬೆಳವಣಿಗೆ ಸಾವು ಈ ಮೂರು ದೇಹದಲ್ಲಿ ಕಂಡಿವೆಯೇ ಹೊರತು ಆತ್ಮನಲ್ಲಿ ಕಂಡುಬಂದದ್ದಿಲ್ಲ ಹಾಗೂ ಆಗ್ತದೆ ಹುಟ್ಟು ಬೆಳವಣಿಗೆ ಸಾವು ಇವು ದೇಹಕ್ಕೆ ಮಾತ್ರ ಆತ್ಮನಿಗಿಲ್ಲ ಅಂಥೇಳಿ ನಾವು ಹುಟ್ಟಿದ್ದನ್ನಾಗಲಿ ಬೆಳೆದದನ್ನಾಗಲಿ ಸತ್ತದನ್ನಾಗಲಿ ನಾವು ಕಂಡದ್ದಿಲ್ಲ ಮತ್ತೊಬ್ಬರು ಹುಟ್ಟಿದ್ದು ಬೆಳೆದದ್ದು ಸತ್ತದ್ದು ಎಂಬುದೆಲ್ಲವೂ ದೇಹಗಳು ಹುಟ್ಟಿ ಬೆಳೆದು ಸತ್ತದ್ದು ಮಿಕ್ಕವರು ನಮ್ಮ ಹುಟ್ಟು ಸಾವುಗಳನ್ನು ನೋಡುವರೆಂಬುದು ಹೀಗೆ ಆದ್ರಿಂದ ಈ ಧರ್ಮಗಳೆಲ್ಲ ದೇಹಕ್ಕೆ ಸೇರಿದೆಗಳಾಗಿವೆ ನಮಗೆ ಸೇರಿದವು ಅದಕ್ಕೆ ಆಕ್ಷೇಪ ಹೇಳ್ತಾರೆ ದೇಹವು ನಮ್ಮದೇ ಆದ್ರಿಂದ ಇದರ ಹುಟ್ಟು ಹೊಂದುವಂಥ ಅದು ನಮ್ಮವೇ ಆಗುವುದಲ್ವ ಸಮಾಧಾನ ಹೇಳ್ತಾರೆ ಹಿಂದೆ ಮಾಡಿರುವ ವಿಚಾರವನ್ನು ಮನಸ್ಸಿಗೆ ತಂದುಕೊಂಡರೆ ಈ ಆಕ್ಷೇಪಕ್ಕೆ ಅವಕಾಶ ಇಲ್ಲ ಯಾಕಂದರೆ ದೇಹಕ್ಕೂ ನಮಗೂ ಯಾವ ಸಂಬಂಧವಿದೆ ಎಂಬುದನ್ನು ಅನುಭವದ ಆಧಾರದಿಂದ ನಿರ್ಧಾರ ಮಾಡೋದಕ್ಕಾಗುವುದಿಲ್ಲ ಇದಲ್ಲದೆ ಎಚ್ಚರದಲ್ಲಿ ಒಂದು ದೇಹವಿದ್ದರೆ ಕನಸುಗಳಲ್ಲಿ ನೂರಾರು ದೇಹಗಳು ಬರ್ತವೆ ಇವುಗಳಲ್ಲಿ ಯಾವ ದೇಹವು ನಮ್ಮದಿಂದ ಅಭಿಮಾನ ಕನಸಿನ ದೇಹಗಳು ಬೇರೆ ಬೇರೆ ಆಗಿರುತ್ತಿರುವುದರಿಂದ ಯಾವಾಗಲೂ ಇರುವ ಎಚ್ಚರದ ದೇಹವೇ ನಮ್ಮದಿಂದ ಇಟ್ಟುಕೊಳ್ಳೋಣವೆಂದರೆ ಅದಕ್ಕೂ ಅವಕಾಶ ಇಲ್ಲ ಯಾಕೆಂದರೆ ಹಿಂದೆ ನಾವು ಸಿದ್ಧಪಡಿಸಿರೋ ಪ್ರಕಾರ ಕನಸಿಗೂ ಎಚ್ಚರಕ್ಕೂ ತಾರತಮ್ಯವೇ ಇಲ್ಲದ್ರಿಂದ ಎಚ್ಚರದ ದೇಹವೆಂಬುದು ಯಾವುದೆಂಬುದೇ ನಿರ್ಣಯವಾಗುವಂತಿಲ್ಲ ಯಾಕೆಂದರೆ ಕನಸಿನಲ್ಲಿರುವಾಗ ಎಚ್ಚರದ ದೇಹ ಇರುವುದಿಲ್ಲ ಹಾಗಾಗಿ ಎಚ್ಚರದಲ್ಲಿರುವ ಕನಸಿನ ದೇಹವೂ ಇರುವುದಿಲ್ಲ ಹಾಗಾಗಿ ಅವೆರಡೂ ಒಂದೇ ಲೆಕ್ಕ ಅಂತೇಳಿ ಎರಡು ಮಿಥ್ಯೆ ಆದ್ದರಿಂದ ಹುಟ್ಟುವುದು ಎಂತಾದದ್ದು ತೋರಿಕೆಯ ದೇಹಗಳಲ್ಲಿ ಕಾಣಿಸುತ್ತದೆ ಎಂದು ಆ ದೇಹಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲವ ಎಂದು ಆದರಿಂದ ಆದ್ದರಿಂದ ಪ್ರಕೃತಿಯಿಂದ ಆಗಿರುವ ಧರ್ಮಗಳೆಲ್ಲ ದೇಹಕ್ಕೆ ಸೇರಿದವೆಯೇ ಎಂದಾಯಿತು ಪ್ರಕೃತಿ ಅಂದರೆ ಅಜ್ಞಾನ ಸ್ವಭಾವದಿಂದ ತೋರುವ ಜಗತ್ತಿನ ಬೀಜ ಇದನ್ನೇ ಮಾಯೆ ಅಂತೇಳಿ ಹಿಂದೆ ಕರೆದಿದೆ ಅಜ್ಞಾನದಿಂದ ನಾವು ಯಾವ್ಯಾವ ವಿಕಾರಗಳನ್ನು ನಮ್ಮಲ್ಲಿ ಹುಟ್ಟುಗಟ್ಟಿಕೊಂಡಿರ್ತೇವೋ ಅವೆಲ್ಲವೂ ಈ ಮಾಯಿಕ ದೇಹಕ್ಕೆ ಸೇರಿರುತ್ತವೆ ಹೊರತು ನಿಜವಾಗಿರುವುದಿಲ್ಲ ಕರ್ತೃತ್ವಾದಿಗಳು ಅಹಂಕಾರದ ಧರ್ಮಗಳು ಅಂತೇಳಿ ಹೇಳ್ತಾರೆ ಸ್ವಾಮೀಜಿಯವರು ಅದಕ್ಕೆ ಆಕ್ಷೇಪ ದೇಹಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲವೆಂದು ಹೇಳುವುದು ಸರಿಯಾಗಿ ತೋರುವುದಿಲ್ಲ ಯಾಕೆಂದರೆ ದೇಹಕ್ಕೂ ನಮಗೂ ಸ್ವಸ್ವಾಮಿ ಸ್ವಭಾವ ಸಂಬಂಧವಿರುತ್ತದೆ ದೇಹವು ನಮ್ಮದು ನಾವು ಅದಕ್ಕೆ ಒಡೆಯರು ನಾವು ದೇಹಾದಿಗಳಿಂದ ಕರ್ಮಗಳನ್ನು ಮಾಡಿ ಅವುಗಳ ಫಲವನ್ನು ಭೋಗಿಸ್ತೇವೆ ಹಿಂದೆ ಮಾಡಿ ರಾಶಿ ಹಾಕಿದ ಕರ್ಮದ ಫಲವನ್ನು ಭೋಗಿಸುವುದಕ್ಕಿಂತ ಈ ದೇಹ ನಮಗೆ ಬಂದಿರ್ತದೆ ಮುಂದೆ ಈ ರೀತಿ ಬರಬಹುದಾಗಿದೆ ಅಲ್ವೇ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಉತ್ತರ ಹೇಳ್ತಾರೆ ಸ್ವಾಮೀಜಿಯವರು ನಮಗೆ ಶರೀರ ಇಂದ್ರಿಯ ಮನಸ್ಸು ಮುಂತಾದ ಸಾಧನಗಳಿವೆ ಎಂಬುದು ಇವುಗಳನ್ನು ನಾವು ಉಪಯೋಗಿಸಿಕೊಂಡು ಕರ್ಮವನ್ನು ಮಾಡಿ ಪುಣ್ಯಭಾವಗಳನ್ನು ಪಡೆಯುತ್ತೇವೆ ಎಂಬುದು ಅವುಗಳಿಂದ ಮತ್ತೆ ದೇಹ ಉಂಟಾಗುವುದೆಂಬುದು ವ್ಯಾವಹಾರಿಕ ದೃಷ್ಟಿಯಿಂದ ನಿಜವೇ ಆದರೆ ಈಗ ನಾವು ಅವಲಂಬಿಸಿರುವುದು ಪರಮಾರ್ಥ ದೃಷ್ಟಿ ಅಥವಾ ಪಾರಮಾರ್ಥಿಕ ದೃಷ್ಟಿ ಪರಮ ಅರ್ಥ ಅಂದರೆ ಯಾವುದು ಅದು ಮೋಕ್ಷ ದೃಷ್ಟಿ ಶ್ರೇಷ್ಠವಾದ ಅರ್ಥ ವ್ಯಾವಹಾರಿಕ ಬೇರೆ ಆ ದೃಷ್ಟಿಯಿಂದ ನೋಡಿದರೆ ಜಗತ್ತಿನಂತೆ ಅದರಲ್ಲಿರುವ ದೇಹವೂ ಕೂಡ ಮಾಯಿಕವಾಗಿರುತ್ತದೆ ಜಗತ್ತೇ ಮಾಯೆ ಅಂತೇಳಿ ಹೇಳಿದ ಮೇಲೆ ದೇಹವು ಕೂಡ ಮಾಯೆಯೇ ಆಗಿರ್ತದೆ ಯಾಕಂದರೆ ತನಿ ನಿದ್ರೆಯೇ ಮುಂತಾದ ಅವಸ್ಥೆಗಳಲ್ಲಿ ಅಂದರೆ ಗಾಢ ನಿದ್ರೆಯಲ್ಲಿ ಸುಶುಪ್ತಿಯಲ್ಲಿ ದೇಹವಾಗಲಿ ಅದರ ಸಂಬಂಧವಾಗಲಿ ನಮಗೆ ಇರುವುದಿಲ್ಲವಾದ್ದರಿಂದ ಯಾವುದೂ ಗೊತ್ತಾಗೋದಿಲ್ಲ ಗಾರ್ಢ ನಿದ್ರೆಯಲ್ಲಿ ನಮಗೆ ದೇಹ ಸಂಬಂಧವು ನಮಗೆ ಸ್ವಾಭಾವಿಕವೆಂತ ಹೇಳಲಾಗುವುದಿಲ್ಲ ಹಾಗಾಗಿ ಇದೇ ದೃಷ್ಟಿಯಿಂದ ನೋಡಿದರೆ ನಮಗೆ ಕರ್ತೃತ್ವವೂ ಇಲ್ಲ ಯಾಕಂದರೆ ಅಹಂಕಾರದಿಂದ ಒಡಗೂಡಿರುವಾಗ ಮಾತ್ರ ನಾನು ಇದನ್ನು ಮಾಡ್ತೇನೆ ಎಂಬ ವಿಷಯದಲ್ಲಿ ಆಶಯ ಅದಕ್ಕಾಗಿ ಸಂಕಲ್ಪ ನಿಶ್ಚಯ ಕರ್ಮ ಮುಂತಾದವುಗಳು ಈ ಅಹಂಕಾರವನ್ನು ಆಶ್ರಯಿಸಿರುವ ಹೊರತು ಬರಿಯ ಸ್ವರೂಪಕ್ಕೆ ಸೇರಿದ್ದಲ್ಲ ಗಾಢನಿದ್ರೆಯ ಮುಂತಾದ ವಸ್ತುಗಳಲ್ಲಿ ನಮಗೆ ಅಹಂಕಾರದ ಸಂಬಂಧವಿಲ್ಲದ್ರಿಂದ ಕರ್ತೃತ್ವವೂ ಇರುವುದಿಲ್ಲವೆನ್ನುವುದು ಅನುವು ಸಿದ್ಧವಾಗಿರುತ್ತದೆ ಅಂದರೆ ಈಗ ನಾವು ಒಳ್ಳೆ ನಿದ್ದೆ ಮಾಡಿದರೆ ಆವಾಗ ನಾನು ನಿದ್ದೆ ಮಾಡ್ತಾ ಇದ್ದೇನೆ ಅಂತ ನಮ್ಗೆ ಅನಿಸೋದಿಲ್ಲ ನಮಗೇನು ಅನಿಸೋದಿಲ್ಲ ಆವಾಗ ಗೊತ್ತೇ ಆಗೋದಿಲ್ಲ ಎಚ್ಚರ ಆದ ಮೇಲೆ ನಾನು ನಿದ್ದೆ ಹೋಗಿದ್ದೆ ಅಂತೇಳಿ ಅನಿಸ್ತಾ ಹೊರತು ನಾನು ಮಾಡಿದ ಕೆಲಸ ಅದು ಅಂತೇಳಿ ನಮಗೆ ಅನಿಸೋದಿಲ್ಲ ನಾನು ನನ್ನದು ಭಾವ ಅದರಲ್ಲಿ ಬರುವುದಿಲ್ಲ ನಿದ್ದೆ ಏನೋ ಬಂತು ಅಂತೇಳಿ ನಿದ್ದೆ ಬಂತು ಈಗ ನಿದ್ದೆ ಹೊರಟೋಯಿತು ಎಚ್ಚರಾಗುವಾಗ ಹೊರತು ನಾನು ಮಾಡಿದ್ದದು ನನ್ನಿಂದಾಗಿ ಆಯಿತು ನಿದ್ದೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ ನಾವು ಗಾಢ ನಿದ್ದೆಯನ್ನು ಹಾಗಾಗಿ ಅಲ್ಲಿ ನಾನು ಎಂಬುದು ಕೂಡ ಇರುವುದಿಲ್ಲ ಅಂದರೆ ಅಹಂ ಏನತಕ್ಕಂಥದ್ದು ಇರುವುದಿಲ್ಲ ಅಂಥ ಕರ್ಣ ಚತುಷ್ಟಯಗಳಲ್ಲಿ ಒಂದು ಅಹಂಚಿತ್ತ ಬುದ್ಧಿ ಅಹಂ ಮನಸ್ಸು ಹೀಗೆ ಅದು ಯಾವುದು ಇರುವುದಿಲ್ಲ ಹಾಗಾಗಿ ನಾವು ಆತ್ಮಸ್ವರೂಪರು ಅಲ್ಲಿ ಕೇವಲ ಆತ್ಮಸ್ವರೂಪರಾಗಿಯೇ ನಾವು ಇರುವಂಥದ್ದು ಅಂತೇಳಿ ಗೊತ್ತಾಗ್ತದೆ ಅನುಭವ ಸಿದ್ಧವಾಗ್ತದೆ ಅಂತೇಳಿ ಹೇಳ್ತಾರೆ ಆಕ್ಷೇಪ ಪುನಃ ಹಾಗಾದರೆ ನಾವು ಮಾಡುವ ಕೆಲಸಕ್ಕೆ ನಾವು ಹೊಣೆ ಇಲ್ಲವೆಂದಾಗುವುದು ಹೊಣೆ ಅಲ್ಲವೆಂದಾಗುವುದು ಅಥವಾ ಕರ್ಮವನ್ನು ಮಾಡುವುದು ಪಾಪಪುಣ್ಯಗಳನ್ನು ಸಂಪಾದಿಸುವುದು ಅವುಗಳ ಫಲವನ್ನು ಅನುಭವಿಸುವುದು ಯಾವುದೂ ಇಲ್ಲವೆಂದಾಗುವುದು ಆಗ ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಎಂದು ಹೇಳುವ ಶಾಸ್ತ್ರವೂ ಅಪ್ರಮಾಣವಾಗುವುದು ಇಷ್ಟೇ ಏಕೆ ವೇದಾಂತ ಶಾಸ್ತ್ರದಿಂದ ಬರಬೇಕಾದ ಮುಕ್ತಿಯಾಗಲಿ ಆ ಮುಕ್ತಿಯಿಂದ ಹೋಗಬೇಕಾದ ಬಂಧವಾಗಲಿ ಯಾವುದೊಂದು ಇಲ್ಲವೆಂದೇ ಆಗುವುದು ಇದೆಲ್ಲ ನಿಮಗಿಷ್ಟವೇ ಅಂತೇಳಿ ಆಕ್ಷೇಪ ಮಾಡ್ತಾರೆ ಅದಕ್ಕೆ ಸ್ವಾಮೀಜಿಯವರು ಸಮಾಧಾನ ಹೇಳ್ತಾರೆ ಅಂದರೆ ಸ್ವಾಮೀಜಿಯವರೇ ಇಂಥ ಪ್ರಶ್ನೆಗಳನ್ನು ಇಡುವಂಥದ್ದು ಜನಸಾಮಾನ್ಯರಲ್ಲಿ ಯಾವ ರೀತಿಯ ಸಂದೇಹಗಳು ಬರಬಹುದು ಅಂತೇಳಿ ಪ್ರಶ್ನೆ ಮಾಡಿ ಆಮೇಲೆ ಮಧ್ಯಕ್ಕೆ ವಿವರಣೆಯನ್ನು ಕೊಡ್ತಾರೆ ಉತ್ತರವನ್ನು ಸಮಾಧಾನವನ್ನು ಈ ಆಕ್ಷೇಪಣೆಯು ವ್ಯವಹಾರ ಪರಮಾರ್ಥ ಎಂಬ ವಿಂಗಡವನ್ನು ಮಾಡಿಕೊಳ್ಳೋದ್ರಿಂದ ಹುಟ್ಟಿರ್ತದೆ ವ್ಯವಹಾರ ದೃಷ್ಟಿಯಲ್ಲಿ ನಮಗೆ ಅಹಂಕಾರ ಸಂಬಂಧವಿರುವುದರಿಂದ ಅಹಂಕಾರದಲ್ಲಿರುವ ಕರ್ತೃತ್ವ ಭೋಕ್ತೃತ್ವ ಆದಿಗಳು ನಮ್ಮಲ್ಲಿ ತೋರಿಕೊಳ್ಳುತ್ತಾ ಇರ್ತವೆ ಆ ದೃಷ್ಟಿಯಿಂದ ನೋಡಿದರೆ ಧರ್ಮ ಅಧರ್ಮಾದಿಗಳು ಇಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ ಶಾಸ್ತ್ರದಲ್ಲಿ ಈ ದೃಷ್ಟಿಯನ್ನು ಇಟ್ಟುಕೊಂಡೇ ವಿಧಿ ನಿಷೇಧಗಳನ್ನು ಏರ್ಪಡಿಸಿರುತ್ತದೆ ಆ ದೃಷ್ಟಿಯಿಂದ ಪುಣ್ಯಪಾಪ ಸ್ವರ್ಗ ನರಕ ಯಾವುದೊಂದು ಸುಳ್ಳಲ್ಲ ಆದರೆ ಪರಮಾರ್ಥ ದೃಷ್ಟಿಯನ್ನು ನೋಡಿದರೆ ನಮಗೆ ನಿಜವಾಗಿ ನೋಡಿದರೆ ನಮಗೆ ಅಹಂಕಾರ ಸಂಬಂಧವೂ ಇರುವುದಿಲ್ಲ ನಮ್ಮಲ್ಲಿ ಸ್ವತಃ ಯಾವ ಕರ್ತೃತ್ವವೂ ಇರುವುದಿಲ್ಲ ಕೊಡಲಿಯಿಂದ ಮರವನ್ನು ಕಡಿಯುವಾಗ ಕೊಡಲಿಯು ಇದ್ದ ಇರದೆ ಇರದೇ ಮೇಲಕ್ಕೂ ಕೆಳಕ್ಕೂ ಓಡಾಡುತ್ತಾ ಇರ್ತದೆ ಒಂದೇ ಕಡೆ ಇರುವುದಿಲ್ಲ ಅದರಂತೆ ಕಡಿವೋನ ಕೈಯೂ ಹಾಗೆ ಆಗ್ತಾ ಇರ್ತದೆ ಆದರೆ ಅಹಂಕಾರವನ್ನು ನಾವು ಕೊಡಲಿಯ ಹಾಗೆ ಕರ್ತೃತ್ವಪೂರ್ವಕವಾಗಿ ಉಪಯೋಗಿಸುವವೆಂದು ಹೇಳುವುದಕ್ಕೆ ಆಗುವುದಿಲ್ಲ ಯಾಕಂದರೆ ಕೆಲಸ ಮಾಡುವಾಗ ಅಹಂಕಾರದಲ್ಲಿ ವಿಕಾರಗಳಾಗುವಾದರೂ ನಮ್ಮ ಸ್ವರೂಪದಲ್ಲಿ ಯಾವ ವಿಕಾರಗಳು ಆಗುವುದಿಲ್ಲ ನಾವು ಅಹಂಕಾರಕ್ಕೂ ಅದರ ವಿಕಾರಗಳಿಗೂ ಸಾಕ್ಷಿಯಾಗಿರ್ತೇವೆ ಆದ್ದರಿಂದ ಅಹಂಕಾರದ ಕರ್ತತ್ವ ಭೋಕ್ತೃತ್ವಗಳು ನಮ್ಮಲ್ಲಿ ಭ್ರಾಂತಿಯಿಂದ ಆರೋಪಿತವಾಗಿರುವೆ ಹೊರತು ನಿಜವಾಗಿ ನಮ್ಮ ಸ್ವರೂಪದಲ್ಲಿ ಅವು ಇಲ್ಲ ಅದನ್ನು ಮಾಡುವಂಥದ್ದು ಅದನ್ನು ಉಣ್ಣುವಂಥದ್ದು ಎರಡೂ ನಾವಲ್ಲ ಈ ದೇಹ ಅಷ್ಟೇ ಬಂಧ ಮೋಕ್ಷ ವ್ಯವಹಾರಕ್ಕೂ ಇದೇ ಕಾರಣ ಅಂಥೇಳಿ ಇದೇ ಕಾರಣವನ್ನು ಹೇಳಬೋದು ಅಂತೇಳಿ ಈಗ ಸ್ಪಷ್ಟ ಆಗ್ತದೆ ಅಂದರೆ ಅದು ಕೂಡಲ್ಲ ವ್ಯಾವಹಾರಿಕವಾಗಿ ಸತ್ಯ ಪಾರಮಾರ್ಥಿಕವಾಗಿ ನಮಗೆ ಬಂಧನವೂ ಇಲ್ಲ ಮೋಕ್ಷವೂ ಇಲ್ಲ ನಾವು ನಿತ್ಯ ಮುಕ್ತ ಸ್ವರೂಪರೇ ಆತ್ಮಸ್ವರೂಪರು ಹಾಗಾಗಿ ನಮಗೆ ಬಂಧನ ಅಂತೇಳಿ ಆತ್ಮಕ್ಕೆ ಬಂಧನ ಇಲ್ಲ ಆದರೆ ನಮ್ಮ ಭಾವ ಮಾಯೆಯ ಆವರಣದಿಂದಾಗಿ ಕನ್ನಡಿಯಲ್ಲಿ ಹೇಗೆ ಧೂಳು ಕೂತಾಗ ಕನ್ನಡಿಯಲ್ಲಿ ಪ್ರತಿಯೊಮ್ಮೆ ಸರಿಯಾಗಿ ಕಾಣಿಸೋದಿಲ್ಲ ಅದೇ ರೀತಿ ನಮಗೆ ಅಜ್ಞಾನದಿಂದಾಗಿ ನಮಗೆ ಆ ಅರಿವು ಇರುವುದಿಲ್ಲ ಅಹಂಕಾರಕ್ಕೂ ನಮಗೂ ಅಜ್ಞಾನದಿಂದ ಆಗಿರೋ ಸಂಬಂಧದಿಂದಲೇ ನಮಗೆ ಕ್ರಿಯಾಕಾರಕ ಫಲರೂಪವಾದ ಕರ್ಮಬಂಧವು ಜ್ಞಾತೃಜ್ಞಾನ ಜ್ಞೇಯ ರೂಪವಾದ ದ್ವೈತ ಜ್ಞಾನ ಸಂಬಂಧ ಬಂಧವು ಗಂಟು ಅದೇ ಈಗ ಹೇಳ್ತಾ ಇದ್ದಾರೆ ಕನ್ನಡಿ ಧೂಳಿನ ಹಾಗೆ ಅಂದರೆ ಅಜ್ಞಾನದಿಂದಾಗಿ ನಮಗೆ ಕ್ರಿಯಾಕಾರಕ ಫಲ ಯಾವುದು ಕೆಲಸ ಮಾಡತಕ್ಕಂಥ ಅದರ ಫಲ ರೂಪವಾದ ಕರ್ಮಬಂಧನ ಆಮೇಲೆ ಜ್ಞಾತ್ರು ತಿಳಿಯುವವ ಜ್ಞಾನ ಅಂದರೆ ತಿಳುವಳಿಕೆ ಮತ್ತು ಜ್ಞೇಯ ತಿಳಿಯಬೇಕಾದದ್ದು ಎಂಬಂತಹ ವ್ಯತ್ಯಾಸ ದ್ವೈತ ಜ್ಞಾನ ಭೇದ ಅದರ ಬಂಧನ ನಮಗೆ ಗಂಟು ಬಂದಿದೆ ಹೊರತು ನಿಜವಾಗಿ ಜ್ಞಾತೃ ತಿಳಿಯುವವ ಯಾರು ಆತ್ಮ ಜ್ಞಾನ ತಿಳುವಳಿಕೆ ಯಾವುದು ಆತ್ಮಜ್ಞಾನವೇ ಜ್ಞೇಯ ತಿಳಿಯಬೇಕಾದದ್ದು ಯಾವುದು ಆತ್ಮದ ಬಗ್ಗೆಗಿನ ಜ್ಞಾನ ತಿಳುವಳಿಕೆ ಜ್ಞೇಯವು ಅದುವೇ ಆತ್ಮತತ್ವವೇ ಹಾಗಾಗಿ ಅವು ಮೂರರಲ್ಲೂ ಭೇದ ಇಲ್ಲ ಅದು ಮೂರು ಒಂದೇ ನಿಜವಾಗಿ ಅಂತೇಳಿ ಆತ್ಮತತ್ತು ಆದರೆ ಬೇರೆ ಬೇರೆಯಾಗಿ ವ್ಯಾವಹಾರಿಕವಾಗಿ ಕರ್ಮ ಬಂಧನದಿಂದಾಗಿ ನಮಗೆ ಕಂಡು ಬರ್ತದೆ ಅಜ್ಞಾನದಿಂದಾಗಿ ಆದ್ದರಿಂದ ವೇದಾಂತ ಶ್ರವಣಾದಿಗಳಿಂದ ಆ ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದರ ಮೂಲಕ ಈ ಬಂಧದ ಬಿಡುಗಡೆ ಆಗಬೇಕಾಗಿದೆ ಎಂಬುದು ದೃಷ್ಟಿಯಿಂದ ಸರಿಯಾಯಿತು ಆದರೆ ಪರಮಾರ್ಥ ದೃಷ್ಟಿಯಿಂದ ನೋಡುವಾಗ ಅಹಂಕಾರದ ಸಂಬಂಧವೇ ನಮಗಿಲ್ಲ ಆದ್ದರಿಂದ ನಮ್ಮ ಸ್ವರೂಪಕ್ಕೆ ಬಂಧವಾಗಲಿ ಮೋಕ್ಷವಾಗಲಿ ಇರುವುದೇ ಇಲ್ಲ ಆದ್ದರಿಂದ ಬಂಧ ಸಾಧಕ ಸಾಧನ ಮೋಕ್ಷ ಮುಂತಾದ ಭೇದವು ಪರಮಾರ್ಥ ದೃಷ್ಟಿಯಿಂದ ಇಲ್ಲವೆಂಬುದೇ ಪರಮ ಸಿದ್ಧಾಂತವಾಗ್ತದೆ ಇದು ಯಾರಿಗೂ ಅನಿಷ್ಟವಲ್ಲ ಇಷ್ಟವಲ್ಲದಲ್ಲ ಯಾಕಂದರೆ ಪರಮಾರ್ಥ ದೃಷ್ಟಿಯಲ್ಲಿ ಇಷ್ಟ ಅನಿಷ್ಟಗಳು ಯಾವುದೂ ಇಲ್ಲ ದ್ವೈತ ಅನ್ನುವುದಿಲ್ಲ ಎರಡಿಲ್ಲ ಅಲ್ಲಿ ಒಂದೇ ಇರುವಂಥದ್ದು ಅವುಗಳೆರಡನ್ನು ಮೀರಿದಂಥದ್ದು ಇಷ್ಟ ಅನಿಷ್ಟಗಳ ಪ್ರಾಪ್ತಿಗಾಗಲಿ ಪರಿಹಾರಕ್ಕಾಗಲಿ ಪ್ರಯತ್ನಿಸುವವರು ಯಾರೂ ಇರುವುದಿಲ್ಲ ಇರುವುದಿಲ್ಲ ಪರಮಾರ್ಥ ದೃಷ್ಟಿಯಲ್ಲಿ ಪರಮಾತ್ಮನೊಬ್ಬನೇ ಇದ್ದುಕೊಂಡಿರ್ತಾನೆ ಪರಮಾರ್ಥ ದೃಷ್ಟಿಯಲ್ಲಿ ಪರಮಾತ್ಮನೊಬ್ಬನೇ ಇಂದುಕೊಂಡಿರ್ತಾನೆ ಅವನೇ ನಾನು ಅಂದರೆ ಬೇರೆ ನಾನು ಅಂತೇಳಿ ಈ ಶರೀರ ಅಲ್ಲ ದೇಹ ಅಲ್ಲ ಅದರೊಳಗಿರುವಂಥ ಪರಮಾತ್ಮ ಅದು ಮಾತ್ರ ಸತ್ಯವಾದದ್ದು ಆಕ್ಷೇಪ ಅಹಂಕಾರದಲ್ಲಿರುವ ಕರ್ತೃತ್ವ ಭೋಕ್ತೃತ್ವಗಳು ಮಾಡುವಿಕೆ ಮಾಡಿದ ನುಣ್ಣುವಿಕೆ ಇವುಗಳು ಆತ್ಮನಲ್ಲಿ ಆರೋಪಿತವಾಗಿ ಇರುವವು ಎಂದು ಹೇಳಿದರೆ ಅಹಂಕಾರವು ಚೇತನವೆಂದಾಗುವುದಿಲ್ಲವೇ ಸಮಾದಾನ ಹೇಳ್ತಾರೆ ಚೇತನ ಶಕ್ತಿ ಸಚೇತನವಾದದ್ದು ಅಹಂಕಾರ ಅದಕ್ಕೆ ಚೈತನ್ಯ ಇದೆ ಸ್ವಯಂ ಅಂತೇಳಿ ಹೇಳಿದಾಗೆ ಆಗುವುದಿಲ್ವಾ ಅಂತ ಕೇಳ್ತಾರೆ ನಿಜವಾಗಿ ನೋಡಿದರೆ ಆತ್ಮನು ನಿತ್ಯ ಮುಕ್ತನಾಗಿರುವುದರಿಂದ ಅವನಲ್ಲಿ ಹೇಗೆ ಕರ್ತೃತ್ವವು ಇಲ್ಲವೋ ಅದರಂತೆ ಅಹಂಕಾರವು ನಿತ್ಯ ಜಡವಾಗಿರುವುದರಿಂದ ಅದಕ್ಕೂ ಕರ್ತೃತ್ವಾದಿಗಳು ಇರುವುದಿಲ್ಲ ಅದಕ್ಕೆ ಮಾಡಲಿಕ್ಕಾಗ್ತದ ಜಡ ವಸ್ತುವೆ ಮಾಡಲಿಕ್ಕೆ ಆಗುವುದಿಲ್ಲ ಈಗ ಚಂದ್ರನಿಗೆ ಬೆಳಗಲಿಕ್ಕೆ ಆಗುವುದಿಲ್ಲ ಸೂರ್ಯನ ಪ್ರಕಾಶ ಇರುವ ಕಾರಣ ಅದು ಪ್ರತಿಫಲನಗೊಂಡು ಚಂದ್ರ ಬೆಳಗ್ತಕ್ಕಂಥದ್ದು ಹಾಗೆಯೇ ಅಹಂಕಾರವು ಕೂಡ ಆತ್ಮಪ್ರಕಾಶದಿಂದ ಬೆಳಗ್ತಕ್ಕಂಥದ್ದು ಆದರೂ ವ್ಯವಹಾರ ದೃಷ್ಟಿಯಲ್ಲಿ ಕರ್ತೃತ್ವ ತೋರುವಾಗ ಅಹಂಕಾರದಲ್ಲಿ ಮಾತ್ರ ಮಾರ್ಪಾಡುಗಳಾಗುತ್ತಿರುವುದರಿಂದಲೂ ಆತ್ಮನಲ್ಲಿ ಯಾವ ಮಾರ್ಪಾಡುಗಳು ಆಗೋದಿಲ್ಲ ಇರುವುದರಿಂದ ಸ್ಥೂಲ ದೃಷ್ಟಿಯಿಂದ ಅಹಂಕಾರವನ್ನು ಕರ್ತೃ ಇಲ್ಲಿ ಹೇಳಿದೆ ಚಂದ್ರನು ಬೆಳದಿಂಗಳನ್ನ ಸೂಸ್ತಾನೆ ಅಂತಲೇ ಹೇಳಿದ ಹಾಗೆ ಚಂದ್ರನಿಂದ ನಮಗೆ ಬೆಳದಿಂಗಳು ಕಾಣುತ್ತದೆ ಅಂತೇಳಿ ಸ್ಥೂಲ ದೃಷ್ಟಿಯಿಂದ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದರೆ ಸೂರ್ಯನ ಬೆಳಕಿ ಅಲ್ಲಿ ಪ್ರತಿಫಲಿತವಾಗತಕ್ಕಂಥದ್ದು ಅಂದರೆ ಆತ್ಮನ ಚೈತನ್ಯ ಶಕ್ತಿಯಿಂದಲೇ ಅಹಂಕಾರವು ಕೂಡ ಕೆಲಸ ಮಾಡ್ತಕ್ಕಂಥದ್ದು ಪ್ರೇರಣೆಯಿಂದ ಆಕ್ಷೇಪ ಇದಕ್ಕೆ ಆತ್ಮನು ಒಂದು ಅವಸ್ಥೆಯ ಮತ್ತೊಂದು ಅವಸ್ಥೆಗೆ ಹೋಗುತ್ತಲೋ ತಲೆ ನಿದ್ರೆಗೆ ಹೋಗುವಾಗ ಅಂದರೆ ಗಾಢ ನಿದ್ರೆಗೆ ಹೋಗುವಾಗ ಅಹಂಕಾರ ಆದಿಗಳನ್ನು ಎಚ್ಚರಕ್ಕೆ ಬರುವಾಗ ಮತ್ತೆ ತೆಗೆದುಕೊಳ್ಳುತ್ತಿರುವ ನಲ್ಲ ಅಷ್ಟು ಮಟ್ಟಿನ ಕರ್ತೃತ್ವವನ್ನು ಅವನಲ್ಲಿ ಒಪ್ಪಬೇಕಲ್ವ ಅಷ್ಟಾದರೂ ಮಾಡ್ತಾನಲ್ಲವನು ಅಂತೇಳಿ ಕೇಳ್ತಾರೆ ಅದಕ್ಕೆ ಸಮಾಧಾನ ಹೇಳ್ತಾರೆ ಆತ್ಮನು ಎಲ್ಲಿಗೂ ಹೋಗುವುದಿಲ್ಲ ಎಲ್ಲಿಗೂ ಬರುವುದಿಲ್ಲ ಯಾವುದನ್ನು ಹಿಡಿಯುವುದಿಲ್ಲ ಯಾವುದನ್ನು ಬಿಡುವುದಿಲ್ಲ ಆಕಾಶದಲ್ಲಿ ಮೋಡಗಳು ಬಂದರೂ ಹೋದರೂ ಆಕಾಶವು ಹೇಗೆ ತನ್ನ ಸ್ವರೂಪದಿಂದಲೇ ಸ್ವಚ್ಛವಾಗಿ ತೋ ಇರುತ್ತದೋ ಅದರಂತೆಯೇ ಅಹಂಕಾರಾದಿಗಳು ಮಾಯೆಯಿಂದ ತೋರಿಕೊಂಡರೂ ಮೈಗರೆದರೂ ತನ್ನಲ್ಲಿ ಯಾವುದೊಂದೂ ಮಾರ್ಪಾಡಿಲ್ಲದೆ ಅತ್ಯಂತ ಸ್ವಚ್ಛವಾದ ಚೈತನ್ಯ ಸ್ವರೂಪ ಆತ್ಮ ಹೇಗೆ ಆಕಾಶದಲ್ಲಿ ಮೋಡ ಇದ್ದಾಗ ಆಕಾಶವೂ ಪ್ರಕ್ಷುಬ್ಧವಾಗಿ ತೋರಿದರೂ ನಿಜವಾದ ಆಕಾಶ ಸ್ವರೂಪ ವ್ಯತ್ಯಾಸ ಆಗುವುದಿಲ್ಲವೋ ಮೋಡ ಹೋದಾಗ ಮತ್ತು ಆಕಾಶ ಮೊದಲನಾಗೆ ಇರ್ತದೆ ಅದರಲ್ಲಿ ಏನು ವ್ಯಕ್ ವಿಕಾರ ಆಗುವುದಿಲ್ಲ ಅದರಲ್ಲಿರುವ ಆ ವಸ್ತುಗಳು ಮಾತ್ರ ನಮಗೆ ತೋರುವಂಥದ್ದು ಹಾಗಾಗಿ ಆಕಾಶ ಸ್ವರೂಪ ಬೇರೆ ಅಂತ ಕಾಣ್ತದೆ ಉದಾಹರಣೆಗೆ ನೀರು ಒಂದು ಲೋಟದಲ್ಲಿ ಹಾಕಿದರೆ ಲೋಟದ ಆಕಾರ ದೊಡ್ಡ ಪಾತ್ರೆಯಲ್ಲಿ ಹಾಕಿದರೆ ಪಾತ್ರೆ ಆಕಾರವನ್ನು ಪಡೆಯುವ ಹಾಗೆ ನೀರಿನಲ್ಲಿ ವ್ಯತ್ಯಾಸ ಆಗುವುದಿಲ್ಲ ನೀರಿನ ಸ್ವರೂಪ ಆಕಾರ ವ್ಯತ್ಯಾಸ ಕಾಣುವಂಥದ್ದು ಆ ಪಾತ್ರೆ ಆಕಾರದಿಂದಾಗಿ ಆದರೆ ನೀರಿನ ಗುಣ ಆಕಾರ ನೀರಿಗೆ ಆಕಾರ ಅಂತ ಇಲ್ಲ ನೀರಿನ ಗುಣವೂ ವ್ಯತ್ಯಾಸ ಆಗುವುದಿಲ್ಲ ಅದೇ ರೀತಿಯಲ್ಲಿ ಆತ್ಮನೂ ಕೂಡ ಅವಸ್ಥೆಗಳು ಅವಸ್ಥೆಗಳಲ್ಲಿ ತೋರುವ ಅಹಂಕಾರಾದಿಗಳು ಪರಮಾರ್ಥವಲ್ಲವೆಂಬುದನ್ನು ಮತ್ತೆ ಮತ್ತೆ ಹೇಳಿರುತ್ತೇವೆ ಯಾವುದು ಸ್ವಪ್ನ ಜಾಗ್ರತು ಸುಶುಪ್ತಿ ಎಚ್ಚರ ಕನಸು ನಿದ್ದೆ ಇವುಗಳೆಲ್ಲ ಕೂಡ ಪರಮಾರ್ಥವಲ್ಲ ಅಂದರೆ ಒಂದು ಅವಸ್ಥೆಯಲ್ಲಿ ಇನ್ನೊಂದು ಅವಸ್ಥೆ ಮಿಥ್ಯವಾಗಿ ತೋರ್ತದೆ ಕನಸಿನಲ್ಲಿ ಎಚ್ಚರವು ಸುಳ್ಳು ಅಂತೇಳಿ ತೋರ್ತದೆ ಎಚ್ಚರದಲ್ಲಿ ಕನಸು ಸುಳ್ಳು ಅಂತೇಳಿ ತೋರ್ತದೆ ಹಾಗಾಗಿ ಯಾವುದು ಸತ್ಯವಲ್ಲ ಅದನ್ನು ಲಕ್ಷ್ಯದಲ್ಲಿಟ್ಟರೆ ಆತ್ಮನಲ್ಲಿ ಯಾವ ಕರ್ತೃತ್ವಾದಿಗಳು ಕಾಣಿಸುವುದಿಲ್ಲ ಆದ್ದರಿಂದ ನಾನು ಶಿವನು ಅಂತೇಳಿ ಹೇಳ್ತಾರೆ ಹೀಗೆ ಹಗ್ಗದ ಹಾವಿನ ದೃಷ್ಟಾಂತ ಕನಸಿನ ದೃಷ್ಟಾಂತ ಕನ್ನಡಿಯ ಪ್ರತಿಬಿಂಬದ ದೃಷ್ಟಾಂತ ಈ ಮೂರನ್ನು ಹೊಂದಾಣಿಕೆ ಮಾಡಿಕೊಂಡು ಆತ್ಮನಿಗೆ ಅನ್ವಯಿಸಿಕೊಂಡು ನೋಡಿದರೆ ನಮ್ಮಲ್ಲಿ ಯಾವ ಜೀವತ್ವವಾಗಲಿ ಜಗತ್ತಾಗಲಿ ಇರುವುದಿಲ್ಲವೆಂದು ಸ್ಪಷ್ಟವಾಗ್ತದೆ ಈ ಅರಿವು ದೃಢವಾದಂತಿರಲಿಲ್ಲ ನಿತ್ಯ ಶುದ್ಧ ಪರಿಪೂರ್ಣನೂ ಅದ್ವಿತೀಯನು ಸಚ್ಚಿದಾನ ಸ್ವರೂಪನೂ ಆದ ಪರಮಶಿವನೇ ನಾನು ಎಂಬ ಅರಿವು ದೃಢವಾಗ್ತದೆ ಅಂದರೆ ನಾನು ಅಂಥೇಳಿ ಪರಮಾತ್ಮ ಅಂಥೇಳಿ ಬೇರೆ ಇಲ್ಲ ಪರಮಾತ್ಮನೇ ತಾನೇ ತಾನು ಎಲ್ಲೆಡೆ ವ್ಯಾಪ್ತವಾಗಿ ಈ ಜಗತ್ತನ್ನು ಚೈತನ್ಯಮಯವಾಗಿ ಮಾಡಿದ್ದಾನೆ ಸಚೇತನವನ್ನಾಗಿ ಜೀವ ಇರುವ ಹಾಗೆ ಮಾಡಿದ್ದಾನೆ ಹಾಗಾಗಿ ಅವನೆ ನಾನೇ ಹೊರತು ಈ ಶರೀರ ಇದು ನಶ್ವರ ನಾನಲ್ಲ ಇದು ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ಶರೀರ ಬರ್ತದೆ ಅದನ್ನು ನಾನೊಂದು ಹೇಳಲಿಕ್ಕೆ ಆಗ್ತದ ಇಂದಿನ ಜನ್ಮದಲ್ಲಿ ಇನ್ನೊಂದು ಶರೀರ ಇತ್ತು ಅದು ನಾನು ಅಂತ ಹೇಳಲಿಕ್ಕೆ ಆಗ್ತದೆ ಆ ಶರೀರವನ್ನು ಅಲ್ಲ ಯಾಕೆಂದರೆ ನಾನು ಇನ್ನೊಂದು ನಾಶವಾದರೆ ನಾನೆಲ್ಲಿದ್ದೆ ನಾನೀಗ ಇಲ್ಲಿ ಹೇಗೆ ಬರುವಂಥದ್ದು ದೇಹ ನಾಶ ಆಗ್ತದಲ್ಲ ಹಾಗಾದರೆ ಇಲ್ಲಿ ಬರುವುದು ಹೇಗೆ ಮತ್ತೆ ಹಾಗಾಗಿ ನಾನು ದೇಹವಲ್ಲ ನಾನು ಅದರೊಳಗಿರುವ ಚೈತನ್ಯ ಶಕ್ತಿ ಅದೇ ಪರಮಾತ್ಮ ಅದೇ ಆತ್ಮ ಈ ಅರಿವಿನ ಬೆಂಬಲವಿದ್ದವರಿಗೆ ಅಂದ್ರೆ, ಈ ಅರಿವು ದೃಢವಾದಂತೆಲ್ಲ ನಿತ್ಯ ಶುದ್ಧ ಪರಿಪೂರ್ಣನೂ ಅದ್ವಿತೀಯನು ಸಚಿದಾನ ಸ್ವರೂಪನೂ ಆದ ಪರಮಶಿವನೇ ನಾನು ಎಂಬ ಅರಿವು ಕೂಡ ದೃಢವಾಗ್ತದೆ ಈ ಅರಿವಿನ ಬೆಂಬಲವಿದ್ದವರಿಗೆ ಅಂಜಿಕೆಯು ತೊಲಗ್ತದೆ ಹೆದರಿಕೆ ಇರುವುದಿಲ್ಲ ಯಾಕೆ ಈ ದೇಹ ನಾನಲ್ಲ ದೇಹಕ್ಕೆ ಏನಾದರೂ ಹೆದರಿಕೆಯಲ್ಲ ನಮಗೆ ನಾನು ಏನೂ ಆಗೋದಿಲ್ಲ ನನಗೇನೂ ಆಗುವುದಿಲ್ಲ ದೇಹಕ್ಕೇನಾದರೂ ಕೂಡ ಧೈರ್ಯವು ಉಕ್ಕುತ್ತದೆ ಅಂಜಿಕೆಯು ತೊಲಗ್ತದೆ ಸ್ವೇಚ್ಛಾಚಾರವು ತಪ್ಪುತ್ತದೆ ಯಾಕೆ ತಾನು ಆತ್ಮಸ್ವರೂಪ ತಾನು ಪರಮಾತ್ಮ ಸ್ವರೂಪ ತಾನು ಇಂದ್ರಿಯ ಮನಸ್ಸು ಬುದ್ಧಿಗಳು ನಾನಲ್ಲ ಅಂಥೇಳಿದ್ದಾಗ ನಾವು ಆತ್ಮ ನಿಷ್ಠರಾಗಿದ್ದಾಗ ನಾನು ಮಾತ್ರ ಅಲ್ಲ ಇನ್ನೊಬ್ಬರು ಕೂಡ ಹಾಗೆ ಆತ್ಮಸ್ವರೂಪರೆ ಅವರಲ್ಲಿ ದೇಹ ಏನು ಅಂತಂದರೆ ಮಿಥ್ಯೆ ಎಂಬ ಭಾವ ಬಂದಾಗ ಸ್ವೇಚ್ಛಾಚಾರವು ತಪ್ಪುತ್ತದೆ ತನ್ನ ಇಚ್ಛೆಯಂತೆ ಸ್ವೇಚ್ಛೆಯಾಗಿ ವರ್ತಿಸ್ತಕ್ಕಂಥದ್ದು ಇನ್ನೊಬ್ಬರಿಗೆ ತೊಂದರೆ ಆಗುವಂಥದ್ದು ತಪ್ತದೆ ಅಂತೇಳಿ ಇದ್ದಾರೆ ಯಾಕಂದರೆ ಶರೀರವು ನಿತ್ಯವಲ್ಲ ಶರೀರವು ಪಾಂಚಭೌತಿಕವಾದದ್ದು ಅದರೊಳಗೆ ಆತ್ಮ ಚೈತನ್ಯ ಎಲ್ಲರಲ್ಲೂ ಇರತಕ್ಕಂಥದ್ದು ಒಂದೇ ಸರ್ವವ್ಯಾಪ್ತವಾದ ಒಬ್ಬೊಬ್ರದ್ದು ಬೇರೆ ಬೇರೆ ಆತ್ಮ ಅಲ್ಲ ಪರಮಾತ್ಮನೇ ಎಲ್ಲರೊಳಗೆ ಇದ್ದಾನೆ ಅಂಥೇಳಿ ವಿವೇಕವು ಇಮ್ಮಡಿಸ್ತದೆ ಈ ರೀತಿಯ ಜ್ಞಾನದಿಂದಾಗಿ ಯಾವ ವಿವೇಕ ಸದಸದ್ವಿವೇಕ ಸತ್ ಯಾವುದು ಅಸತ್ ಯಾವುದು ಆತ್ಮವು ನಿತ್ಯವಾದದ್ದು ಶರೀರಾದಿಗಳು ಮಿಥ್ಯೆ ಜಗತ್ತು ಮಿಥ್ಯೆ ವ್ಯಾವಹಾರಿಕವಾಗಿ ಸತ್ಯ ಇರ್ಬೋದು ಆದರೆ ಪಾರಮಾರ್ಥಿಕವಾಗಿ ಇವೆಲ್ಲ ಬರೆಯ ಭ್ರಮೆ ಅಂತೇಳಿ ಅನ್ನಿಸ್ತದೆ ಅನ್ಯಾಯ ಹಿಂಸೇ ಕಳವು ಮುಂತಾದವುಗಳು ಹೇಳ ಹೆಸರಿ ಹೆಸರಿಲ್ಲದಂತೆ ಹೋಗಿ ನ್ಯಾಯ ಕರುಣೆ ಸರ್ವಭೂತ ಹಿತದಲ್ಲೇ ರತಿ ಅಂದರೆ ಆಸಕ್ತಿ ಸರ್ವ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಎಲ್ಲರ ಬಗ್ಗೆ ನ್ಯಾಯ ನ್ಯಾಯವಾದ ಹಾಗೂ ಕರುಣೆ ಉಳ್ಳಂತಹ ಗುಣಗಳು ನಮಗೂ ಉಂಟಾಗ್ತದೆ ಮುಂತಾದವುಗಳು ಬೇರೆಯವ್ರಿಗೆ ಕೊಡ್ತವೆ ಯಾಕಂದರೆ ಎಲ್ಲರಲ್ಲಿರತಕ್ಕಂತಹ ಇರುವಂಥವನು ನಾನೇ ಅಥವಾ ನನ್ನೊಳಗೆ ಎಲ್ಲರೂ ಇದ್ದಾರೆ ಅಥವಾ ಎಲ್ಲರೊಳಗೂ ಪರಮಾತ್ಮ ಇದ್ದಾನೆ ನನ್ನೊಳಗೂ ಎಲ್ಲರೊಳಗೂ ಒಬ್ಬನೇ ಇರತಕ್ಕಂಥದ್ದು ಅವನೇ ನಾನು ನಾನೇ ಅವನು ಅಹಂ ಬ್ರಹ್ಮ ಅಸ್ನಿ ತತ್ ತ್ವ ಅಸಿ ಸೋಮಾರಿತನವು ದೂರ ಹೋಗ್ತದೆ ಪರೋಪಕಾರಕ್ಕಾಗಿ ದುಡಿಯುವ ಅಭ್ಯಾಸವೂ ನೆಲೆ ನಿಲ್ತದೆ ಅಂದರೆ ಶುರುವಾಗ್ತದೆ ಸ್ಥಿರವಾಗ್ತದೆ ಎಲ್ಲಿಯೂ ದುಃಖವು ಕಣ್ಣಿಗೆ ಬೀಳುವುದಿಲ್ಲ ಎಲ್ಲಿ ನೋಡಿದರೆ ಸತ್ಯ ಜ್ಞಾನಾನಂದ ರೂಪನಾದ ಪರಬ್ರಹ್ಮದ ಲೀಲೆಯೇ ತೋರ್ತಾ ಇರ್ತದೆ ಇನ್ನೊಬ್ಬರು ನೋಡಿದರೂ ಅಲ್ಲಿ ಪರಬ್ರಹ್ಮ ತನ್ನನ್ನು ನೋಡಿದರೂ ಪರಬ್ರಹ್ಮ ಇಲ್ಲಿ ನೋಡಿದರೂ ಪರಬ್ರಹ್ಮದಲ್ಲಿ ಇಲ್ಲಿಯೇ ತೋರ್ತಾ ಇರ್ತದೆ ಆದ್ದರಿಂದ ನಾನು ಶಿವನು ಎಂಬ ಈ ಶಿವಂ ಶಿವಂಕರವಾದ ಜ್ಞಾನವನ್ನು ಮಂಗಳಕರವಾದ ಜ್ಞಾನವನ್ನು ಎಲ್ಲರೂ ಸಂಪಾದಿಸಿಕೊಳ್ಳಬೇಕು ಅದು ಈ ಕೂಡಲೇ ದಕ್ಕದಿದ್ದರೂ ಅದಕ್ಕೆ ತಕ್ಕ ಯೋಗ್ಯತೆಯನ್ನುಂಟು ಮಾಡಿಕೊಳ್ಳುವುದಕ್ಕಾದರೂ ಪ್ರಯತ್ನಿಸಬೇಕು ಅಂಥೇಳಿ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ತಮ್ಮ ಶಿಷ್ಯರ ಭಕ್ತರ ಮುಮುಕ್ಷುಗಳ ಜಿಜ್ಞಾಸುಗಳ ಉದ್ಧಾರದ ದೃಷ್ಟಿಯಿಂದ ಉದ್ಧಾರದ ಕರ್ ಮೇಲೆ ಕರುಣೆಯಿಂದ ಅವರ ಮೇಲೆ ಕರುಣೆಯಿಂದ ಈ ರೀತಿ ಉಪದೇಶಿಸ್ತಾರೆ ಓಂ ತತ್ಸತ್ ಶ್ರೀ ಸಚ್ಚಿದಾನಂದ ಇನ್ನು ಮುಂದಿನ ದಿವಸಗಳಲ್ಲಿ ಈಗ ವೇದಾಂತ ಪ್ರವೇಶಿಕೆ ಇದು ಮುಕ್ತಾಯಿತು ಇದು ವೇದಾಂತವನ್ನು ಹೊಸದಾಗಿ ಆರಂಭಿಸ್ತಾ ಇರತಕ್ಕಂಥವರಿಗೆ ನಾವು ನೋಡ್ತಾ ಇರತಕ್ಕಂಥದ್ದು ಒಂದೊಂದಾಗಿ ಹಂತ ಹಂತವಾಗಿ ಹೊಸದಾಗಿ ವೇದಾಂತ ವಿಚಾರವನ್ನು ಆರಂಭಿಸುವವರಿಗೆ ಇದರಲ್ಲಿ ನಾವೀಗಾಗಲೇ ಅಧ್ಯಾತ್ಮವೆಂದರೆಯನ್ನು ಆಮೇಲೆ ಅಧ್ಯಾತ್ಮ ಚಿಂತನೆಗಳು ರಸ ನಿಮಿಷಗಳು ಅಂಥೇಳಿ ಆಮೇಲೆ ಶ್ರೀಶಂಕರ ಮಹಾಮನನ ಆತ್ಮಬೋಧ ಆಮೇಲೆ ಉಪನಿಷತ್ತುಗಳ ಮೊದಲನೇ ಪರಿಚಯ ವೇದಾಂತ ಬಾಲಬೋಧೆ ಅದರೊಂದಿಗೆ ನಾವು ಹಲವಾರು ಶಾಂಕರ ಪ್ರಕ್ರಿಯೆಗಳನ್ನು ನೋಡಿದೆವು ಮನೀಷಾ ಪಂಚಕ ಹಸ್ತಾಮನಕ ಸ್ತೋತ್ರ ಆಮೇಲೆ ಗುರುಭಕ್ತಿ ಸ್ತೋತ್ರ ಏಕಶ್ಲೋಕಿ ಅಂಥೇಳಿ ನೋಡಿದೆವು ಇವೆಲ್ಲ ನೋಡಿದೆವು ಶಾಂಕರ ಪ್ರಕ್ರಿಯೆಗಳನ್ನು ಅದರ ನಂತರ ವೇದಾಂತ ಪ್ರವೇಶಿಕೆ ಅದ್ವೈತ ಪಂಚರತ್ನಂ ಅದನ್ನು ನೋಡಿದೆವು ಈಗ ಇನ್ನು ಮುಂದೆ ವೇದಾಂತ ಕಥಾವಳಿ ಅನ್ನತಕ್ಕಂಥದ್ದು ನಾಳೆಯಿಂದ ವೇದಾಂತ ಕಥಾವಳಿ ಇದನ್ನು ನಾವು ನೋಡಲಿಕ್ಕಿದ್ದೇವೆ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅವರು ಕಥೆಗಳ ಸಹಾಯದಿಂದ ವೇದಾಂತ ಪ್ರಕ್ರಿಯೆಯನ್ನು ವಿಷದಗೊಳಿಸುವ ಸ್ಪಷ್ಟಗೊಳಿಸುವ ಪ್ರಕರಣ ಇದು ವೇದಾಂತ ಕಥಾವಳಿ ಅಂತೇಳಿ ಇದನ್ನು ನಾಳೆಯನ್ನು ನೋಡೋಣ ಹರೇ ರಾಮ ಶ್ರೀ ಶಂಕರಾರ್ಪಿತಮಸ್ತು ಶ್ರೀಸಚಿದಾನಂದರ್ಪಿತಮಸ್ತು ಓಂ ತತ್ಸತ್